ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದಾಪನಿತು ಬೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು ಪರಮಾತ್ಮ ತೃಣಜೀವರಿಂದ ಬ್ರಹ್ಮಾದಿ ದೇವತೆಗಳ ತನಕ ಕ್ಷರಪುರುಷರು ಅಂತೇನು ಕರೀತೀವೋ ಅವರೊಳಗೆ ಸಾವಿರದ ಐನೂರ ಇಪ್ಪತ್ತಾರು ರೂಪಗಳಿಂದ ಇದ್ದಾನೆ ಅನ್ನೋ ವಿಶ್ವವನ್ನು ಈ ಪದ್ಯದಲ್ಲಿ ತಿಳಿಸ್ತಾರೆ ತೃಣ ಮೊದಲು ಬ್ರಹ್ಮಾಂತ ಜೀವರ ತನುಚತುಷ್ಟಯಾರಾಯಣನು ಸಾವಿರದ ಐದು ನೂರಿಪ್ಪತ್ತು ಮೇಲಾರು ಗಣನೆ ಮಾಡುವುದು ಬುಧರು ರೂಪವ ಗೃಣಿ ಸೂರ್ಯ ಆದಿತ್ಯನಾಮುಗಳ ಅನುದಿನದಿ ಜಪಿಸುವವರಿಗೆ ಈವ ಆರೋಗ್ಯ ಸಂಪದವ ತೃಣಜೀವರಿಂದ ಬ್ರಹ್ಮದೇವರ ತನಕ ಎಲ್ಲರಿಗೂ ಕೂಡ ಲಿಂಗಶರೀರ ಅನ್ನೋದಿದೆ ಬ್ರಹ್ಮ ವಾಯು ಸರಸ್ವತಿ ಭಾರತೀಯರು ಪರಶುಕ್ಲತ್ರಯರಲ್ಲಿ ಸೇರರೋದರಿಂದ ಅವರಿಗೆ ಲಿಂಗ ಶರೀರ ಇದ್ದರೂ ಕೂಡ ಸತ್ವ ಪ್ರಾಚುರ್ಯವಾಗಿದೆ ರಜೋತಮೋ ಗುಣಗಳ ಕಾರ್ಯ ಇಲ್ಲ ಪಟಾಯ ಮಾನದಂತೆ ಅವರ ಲಿಂಗ ಶರೀರ ಇದೆ ಆ ಕಾರಣಕ್ಕಾಗಿ ಅವರಿಗೆ ಪ್ರಳಿವ ಕಾಲದಲ್ಲೂ ಜ್ಞಾನ ತೀರೋಧಾನ ಇಲ್ಲ ಇತ್ಯಾದಿ ಎಲ್ಲವನ್ನು ಹೇಳ್ತಾರೆ ಇಲ್ಲಿ ತೃಣಜೀವರಿಂದ ಬ್ರಹ್ಮದೇವರ ತನಕ ಅಕ್ಷರ ಪುರುಷರು ಅಲ್ಲಿಂದ ಮುಂದೆ ಲಕ್ಷ್ಮೀದೇವಿ ಅಕ್ಷರ ಪುರುಷಳು ಅಂತ ದೇಹನಾಶ ಇಲ್ಲ ನಿತ್ಯ ಮುಕ್ತಳಾಗಿರ್ತಕ್ಕಂಥ ಲಕ್ಷ್ಮೀದೇವೆ ಇಲ್ಲಿ ತನುಚತುಷ್ಟಯಗಳಲ್ಲಿ ಅಂದರೆ ಬ್ರಹ್ಮಾದಿದೇವತೆಗಳಿಂದ ಹಿಡಿದು ತೃಣಜೀವರ ಪರ್ಯಂತ ಅಂತನಾದ್ರೂ ಸರಿ ಅಥವಾ ಆರೋಹಣ ತೃಣಜೀವರಿಂದ ಬ್ರಹ್ಮದೇವರ ಪರ್ಯಂತ ತನುಚತುಷ್ಟಯ ಅಂದರೆ ನಾಲ್ಕು ರೀತಿಯಾಗಿರ್ತಕ್ಕಂಥ ಶರೀರ ಸ್ವರೂಪದೇಹ ಲಿಂಗ ದೇಹ ಅನಿರುದ್ಧ ಶರೀರ ಮತ್ತು ಸ್ಥೂಲ ಶರೀರ ಈ ತೃಳಜೀವರಿಂದ ಬ್ರಹ್ಮದೇವರ ತನಕ ಎಲ್ಲರಿಗೂ ಕೂಡ ಇರುವಂಥದ್ದು ಆ ನಾಲ್ಕು ಶರೀರಗಳಲ್ಲಿ ಆ ಎಲ್ಲ ದೇವತೆಗಳಲ್ಲಿ ಹಿಡಿದು ತೃಣಜೀವರ ಪರ್ಯಂತ ಪರಮಾತ್ಮನು ಅನಿರುದ್ಧ ನಾಮಕನಾಗಿರ್ತಕ್ಕಂಥ ನಾರಾಯಣನೇ ಇರ್ತಾನಲ್ಲಿ ಸಾತ್ವಿಕರಾಗಿರ್ತಕ್ಕಂಥ ನಾಲ್ಕು ಶರೀರಗಳಲ್ಲಿ ನಿಯಾಮಕನಾಗಿರ್ತಕ್ಕಂಥ ನಾರಾಯಣನ ರೂಪವನ್ನ ಚಿಂತನೆಯನ್ನ ಮಾಡಬೇಕು ಈ ಶರೀರಗಳು ಆ ಭಗವಂತ ನಾರಾಯಣನ ಸನ್ನಿಧಾನದಿಂದ ಉತ್ತಮವಾಗಿರ್ತಕ್ಕಂಥ ಭಗವತ್ ಪ್ರತೀಕ ಅಂತ ಶೈಲಿ ದಾರುಮಯಿ ಲೌಹಿ ಲೇಪ್ಯಾ ಲೇಪ್ಯಾ ಚೈಕತಿ ಮನೋಮಯಿ ಮೃಣ್ಮಯಿ ಏವಂ ಅಷ್ಟವಿದ ಪ್ರತಿಮಾ ಸ್ಮೃತ ಭಾಗವತ ತಿಳಿಸ್ದಂಗೆ ಎಂಟು ರೀತಿಯಾಗಿರ್ತಕ್ಕಂಥ ಅಚಲ ಪ್ರತಿಮೆಗಳು ಶಿಲೆಯಿಂದ ಮಾಡಿರೋದು ಕಟ್ಟಿಗೆಯಿಂದ ಮಾಡಿರೋದು ಮಣಿಯಿಂದ ಮಾಡಿರ್ತಕ್ಕಂಥದ್ದು ಮನೋಮಯ ಅಂದರೆ ವಾಸನಾಮಯ ಪ್ರತಿಮೆ ಹೀಗೆಲ್ಲ ಅಚಲ ಪ್ರತಿಮೆಗಳು ಅದೇ ರೀತಿಯಾಗಿ ಚರಬ್ರಹ್ಮ ವೈಷ್ಣವಾಹ ಅಂಥೇಳಿ ಜ್ಞಾನಿಗಳು ಭಗವಂತನ ಉತ್ತಮ ಪ್ರತೀಕಗಳು ಅಥವಾ ಪ್ರತಿಮೆಗಳು ಸಾಲಿಗ್ರಾಮ ಸುದರ್ಶನ ಲೋಹದ ಪ್ರತಿಮೆಗಳು ಸೂರ್ಯಮಂಡಲ ಅಗ್ನಿ ಇವೆಲ್ಲವೂ ಅಚಲ ಪ್ರತಿಮೆಗಳು ಸಾತ್ವಿಕ ಜೀವರು ಛಲ ಪ್ರತಿಮೆಗಳು ಅಂತ ಅಚಲ ಪ್ರತಿಮೆಗಳಿಗಿಂತ ಛಲ ಪ್ರತಿಮೆಯಲ್ಲಿ ಭಗವಂತನ ಆರಾಧನೆ ಅನ್ನೋದು ಹೆಚ್ಚು ಪ್ರಶಸ್ತ ಅಂತ ಶಾಸ್ತ್ರ ನಮಗೆ ತಿಳಿಸುತ್ತೆ ಆದ್ದರಿಂದ ಅಂತಹ ಛಲ ಪ್ರತಿಮೆ ಇಷ್ಟು ಸನ್ನಿಧಾನ ವಿಶೇಷ ಅಥವಾ ಇದಕ್ಕಿಂತಹ ಮಹತ್ವ ಬಂದಿದ್ದು ಹೆಂಗೆ ಅಂದರೆ ಸಾವಿರದ ಐದು ನೂರಿಪ್ಪತ್ತು ಮೇಲಾರು ರೂಪಗಳಿಂದ ಅಂದರೆ ಸಾವಿರದ ಐನೂರು ಇಪ್ಪತ್ತಾರು ರೂಪಗಳಿಂದ ಭಗವಂತನಲ್ಲಿ ಸನ್ನಿಹಿತನಾಗಿ ಇರ್ತಾನೆ ಲೀಲೆಯಿಂದ ಅಲ್ಲಿ ನೆಲೆಸಿರ್ತಾನೆ ಇಷ್ಟು ರೂಪಗಳು ಯಾಕೆ ಬೇಕು ಒಂದು ರೂಪದಿಂದನೋ ಎರಡು ರೂಪದಿಂದನೋ ಇದ್ದಿದ್ದರೆ ಆ ಚಲಪ್ರತಿಮೆಯಲ್ಲಿ ಆಗ್ತಕ್ಕಂಥ ಕಾರ್ಯಗಳನ್ನು ಸಮರ್ಥವಾಗಿ ನಿರ್ವಹಣೆ ಮಾಡೋದು ಭಗವಂತನಿಗೆ ಸಾಧ್ಯ ಇರಲಿಲ್ವಾ ಅಂತ ಪ್ರಶ್ನೆ ಬಂದರೆ ಬಹು ಉಪಾಸನೆಯಿಂದ ಭಕ್ತರಿಗೆ ಬಹಳಷ್ಟು ಫಲ ಸಿಗಲಿ ಅಂತ ಕರುಣೆಯಿಂದ ಭಗವಂತ ಅಷ್ಟು ಇರ್ತಾನೆ ಸಾವಿರದ ರೂಪಗಳಿಂದ ಭಗವಂತ ಅಲ್ಲಿ ಇರ್ತಾನೆ ಘೃಣಿಯು ಸೂರ್ಯ ಆದಿತ್ಯ ನಾಮಗಳ ಜಪಿಸುವರಿಗೆ ಅನುದಿನ ಇವ ಆರೋಗ್ಯ ಸಂಪದವ ಗೃಣಿ ಸೂರ್ಯ ಅನ್ನ ಅನ್ನೋ ಸೂರ್ಯಾಂತರ್ಗತನಾಗಿರ್ತಕ್ಕಂಥ ನಾರಾಯಣನ ಮೂರು ನಾಮಗಳು ಸಾತ್ವಿಕರ ಉಪಾಸನೆಗೆ ಭಗವಂತ ಕರುಣಿಸಿಯಾನೆ ಅವುಗಳನ್ನು ನಿತ್ಯ ಜಪ ಮಾಡಿದ್ರೆ ಯಶಸ್ಸು ಜ್ಞಾನ ಇಂದ್ರಿಯ ಪಾಠವ ಅಂದರೆ ಆಯಾ ಇಂದ್ರಿಯಗಳಿಗೆ ಆಯಾ ಕಾರ್ಯವನ್ನು ಮಾಡುವಂತಹ ಚೈತನ್ಯ ದೇಹದ ಬಲ ಅನ್ನಾದಿ ಸಂಪತ್ತು ಎಲ್ಲವನ್ನು ಕೂಡ ಭಗವಂತ ಸೂರ್ಯಾಂತರ್ಗತನಾಗಿದ್ದು ಅವರಿಗೆ ಕರುಣಿಸ್ತಾನೆ ನೀರಿನಂತೆ ಶುಭ್ರವಾಗಿರ್ತಕ್ಕಂಥ ಯಶಸ್ಸು ದೀಪದಂತೆ ಬೆಳಗುವಂತಹ ಉತ್ತಮವಾದ ಜ್ಞಾನ ಸಾರಯುಕ್ತವಾಗಿರ್ತಕ್ಕಂಥ ಒಳ್ಳೆಯ ಇಂದ್ರಿಯ ವಿಷಯ ಪದಾರ್ಥಗಳಿದೆ ಇಂದ್ರಿಯಗಳಿಗೆ ಗ್ರಹಣ ಸಾಮರ್ಥ್ಯ ಅಲ್ಲಿ ಬುದ್ಧಿ ಮನಸ್ಸಿನ ಒಂದು ಪ್ರಕಾರವಾಗಿರ್ತಕ್ಕಂಥ ಬೂತಿಯಿಂದ ಸಾರ ಅಸಾರ ನಿಶ್ಚಯ ಮಾಡಿ ಸಾರ ಭಾಗವನ್ನ ಮಾತ್ರ ಗ್ರಹಣ ಮಾಡುವ ಸಾಮರ್ಥ್ಯ ಬೇಕು ಆ ಇಂದ್ರಿಯಕ್ಕೆ ಆ ಶಕ್ತಿಯನ್ನು ಕೊಡ್ತಾನೆ ಆಮೇಲೆ ಒಳ್ಳೆ ಸುಖ ಆಗುವಂತಹ ದೇಹ ಬೇಕಾದಷ್ಟು ಶರೀರ ಇದೆ ಅದರಿಂದ ಸಾಧನೆ ಆಗ್ತಿಲ್ಲ ಅಂತಾದರೂ ಉಪಯೋಗ ಇಲ್ಲ ಶರೀರದಲ್ಲಿ ಬಲ ಇದೆ ಅದು ಬರೇ ದುಷ್ಟಪ್ರವೃತ್ತಿಯೊಳಗೆ ಆ ಬಲ ಅನ್ನೋದು ಪರ್ಯವಸಾಹನ ಆಗದೆ ಇದ್ದಂಗೆ ಉತ್ತಮ ಕಾರ್ಯಗಳಲ್ಲಿ ಭಗವಂತನ ಭಗವದ್ ಸೇವಾದಲ್ಲಿ ಅದು ವಿನಿಯೋಗ ಆಗಲಿಕ್ಕೆ ಭಗವಂತ ಅನುಗ್ರಹ ಮಾಡ್ತಾನೆ ಹೀಗೆ ಭಗವಂತ ಸಾವಿರದ ರೂಪಗಳಿಂದ ಬ್ರಹ್ಮಾದಿ ದೇವತೆಗಳಿಂದ ತೃಣಜೀವರ ಪರ್ಯಂತ ಎಲ್ಲರೊಳಗೂ ಇರ್ತಾನೆ ಈ ಸಾವಿರದ ಹೇಗೆ ಬಂತು ಅಂತಂದರೆ ಅನಿರುದ್ಧ ನಾಮಕ ಪರಮಾತ್ಮನೇ ನಾರಾಯಣ ಹೆಸರಿನಿಂದ ಇರ್ತಾನೆ ಅಂತ ಹೇಳಿದ್ವಿ ನಾರಾಯಣ ಅಲ್ಲಿ ಅಕ್ಷರಗಳ ಗಣನೆಯಿಂದ ನ ನ ಪ್ಲಸ್ ಅ ನ ಆಗ್ತಾಯಿದೆ ಆದ್ದರಿಂದ ನ ಅಂದರೆ ಐದು ತ ಐದು ಪ್ಲಸ್ ಅಂದರೆ ಒಂದು ಅಲ್ಲಿಗೆ ಆರಾಯ್ತು ದೀರ್ಘಾಕ್ಷರ ರ ಎರಡು ಯಾರ ಯ ಒಂದು ನ ಐದು ಆದ್ದರಿಂದ ಒಟ್ಟು ಆರು ಸಾವಿರದ ಇನ್ನೂರ ಹದಿನೈದು ಬಂತು ಅಂಕ ನಮ್ಮ ವಾಮತೋಗತಿ ಮಾಡಿದ್ರೆ ಈ ರೀತಿಯಾಗಿ ಸಂಕಷಣ ಒಡೆಯರು ಮತ್ತು ಭಾವದರ್ಪಣ ಟೀಕಾಕಾರರು ಈ ರೀತಿಯಾಗಿ ವ್ಯಾಖ್ಯಾನವನ್ನು ಮಾಡ್ತಾರೆ ಉಳಿದವರು ಸಾವಿರದ ಐದು ಅಂದರೆ ಸಾವಿರ ಐದು ಮಾಡಿ ಐದು ಸಾವಿರ ಅಂತ ಮಾಡ್ತಾರೆ ಆಮೇಲೆ ನೂರ ಇಪ್ಪತ್ತಾರನ್ನು ಸೇರಿಸ್ತಾರೆ ಐದು ಇಪ್ಪತ್ತಾರು ಅಂತ ಮಾಡ್ತಾರೆ ಸವಿತ್ರುಮಂಡಲ ಮಧ್ಯವರ್ತಿ ನಾರಾಯಣ ಅಂತ ಪ್ರಮಾಣ ಇರೋದರಿಂದ ನಾರಾಯಣ ಶಬ್ದವನ್ನು ಗಮನದಲ್ಲಿಟ್ಕೊಂಡವರು ಅಕ್ಷರ ಸಂಕೇತ ರೂಪಗಳನ್ನು ಗಣನೆ ಮಾಡಿದಾಗ ಐದು ಸಾವಿರದ ನೂರಿಪ್ಪತ್ತಾರು ಅಂತ ತಿಳಿಸ್ತಾರೆ ಆದರೆ ಮುಂದಿನ ಪದ್ಯದಲ್ಲಿ ತಿಳಿಸ್ಬೇಕಾದ್ರೆ ಆದಿದೈವಿಕ ಆದಿಭೌತಿಕ ಆಧ್ಯಾತ್ಮಿಕ ಅಂತ ತೊಗೊಂಡಾಗ ಸಾವಿರದ ಅಂತ ಈ ವ್ಯಾಖ್ಯಾನಕಾರರು ಈ ರೀತಿಯಾಗಿ ತಿಳಿಸ್ತಾರೆ ಅಧಿಭೂತಗತವಾಗಿರ್ತಕ್ಕಂಥ ಘೋಣಿ ರೂಪ ಐನೂರ ಎಪ್ಪತ್ನಾಲ್ಕು ಸೂರ್ಯ ಏಳ್ನೂರ ಅಧಿದೈವಗತ ಆದಿತ್ಯ ಇನ್ನೂರ ಮೂವತ್ತೊಂದು ಒಟ್ಟು ಸೇರಿಸಿ ಸಾವಿರದ ಇಪ್ಪತ್ತಾರು ಅಂತ ಮುಂದಿನ ಪದ್ಯದಲ್ಲಿ ತಿಳಿಸೋದನ್ನು ಆ ರೀತಿಯಾಗಿ ಲೆಕ್ಕಾಚಾರ ತಗೊಂಡರೆ ಸಾವಿರದ ರೂಪಗಳು ಅಂತ ಹೀಗೆ ಭಗವಂತ ಮೂರು ರೂಪಗಳಿಂದ ಘೃಣಿ ಸೂರ್ಯ ಆದಿತ್ಯ ಅಂತ ಕರೆಸ್ಕೊಂಡು ಜೀವರಿಗೆ ಆರೋಗ್ಯ ಭಾಗ್ಯವ ನೀವ ಯಾರು ಉಪಾಸನೆಯನ್ನು ಮಾಡ್ತಾರೋ ಅಂಥವರಿಗೆ ಘೃಣಿ ಶಬ್ದದ ಅರ್ಥವನ್ನು ಕೃಪಾಸಮುದ್ರ ಕರುಣಾಸಮುದ್ರ ಆದ್ದರಿಂದ ಪರಮಾತ್ಮನನ್ನು ಗುರುಣಿ ಅಂತ ಶಾಸ್ತ್ರ ಕರೀತಾ ಇದೆ ಸೂರ್ಯ ಅಂದರೆ ಜ್ಞಾನದಿಂದ ತಿಳಿಯಲ್ಪಡ್ತಕ್ಕವನಾದ್ರಿಂದ ಸೂರ್ಯ ಅಂತ ಪರಮಾತ್ಮನಿಗೆ ಹೆಸರು ಆದಿತ್ಯ ಅಂದರೆ ಅದಿತೀಯ ಪುತ್ರನಾಗಿದ್ದರಿಂದ ಆದಿತ್ಯ ಅಂತ ಈ ಎಲ್ಲ ಕೂಡ ಪರಮಾತ್ಮನನ್ನೇ ಹೇಳ್ತಾ ಇದೆ ಇಂತಹ ಪರಮಾತ್ಮನನ್ನು ಉಪಾಸನೆ ಸೂರ್ಯಾಂತರ್ಗತನಾಗಿರ್ತಕ್ಕಂಥ ಭಗವಂತನನ್ನು ಉಪಾಸನೆ ಮಾಡಿದ್ರೆ ಆರೋಗ್ಯ ಆಯುಷ್ಯ ಐಶ್ವರ್ಯ ಎಲ್ಲವೂ ಸಿಗ್ತಾ ಇದೆ ಆ ಮೂರು ಇದ್ದರೆ ಮಾತ್ರ ಸಾಧ್ಯ ಸಾಧನೆ ಮಾಡಲಿಕ್ಕೆ ಆರೋಗ್ಯ ಇದೆ ಆಯುಸ್ಸು ಐಶ್ವರ್ಯ ಇಲ್ಲ ಅಂತಾದರೂ ಸಾಧನೆ ಆಗೋಲ್ಲ ಆರೋಗ್ಯ ಇದೆ ಆಯುಷ್ಯ ಇದೆ ಐಶ್ವರ್ಯ ಇಲ್ಲ ಅಂತಾದರೂ ಸಾಧನೆಯನ್ನು ಮಾಡಲಿಕ್ಕಾಗಲ್ಲ ಆರೋಗ್ಯ ಇಲ್ಲ ಆಯುಷ್ಯ ಇದೆ ಐಶ್ವರ್ಯ ಇದೆ ಅವಾಗೂ ಸಾಧನೆ ಮಾಡೋಕ್ಕಾಗಲ್ಲ ಆದ್ದರಿಂದ ಮೂರೂ ಇದ್ದರೆ ಮಾತ್ರ ಸಾಧನೆ ಸಾಧ್ಯ ಮೂರೂ ಇರಬೇಕು ಅಂತಾದರೆ ಗೃಣಿ ಸೂರ್ಯ ಆದಿತ್ಯ ನಾಮಗಳ ಅನುದಿನ ದಿ ಆರೋಗ್ಯ ಸಂಪದವ ಅಂತ ಇಲ್ಲಿ ಸೂರ್ಯಾಂತರ್ಗತನಾಗಿ ಪರಮಾತ್ಮ ಇರ್ತಾನೆ ಅಂತ ಸೂರ್ಯ ಮಂಡಲನೂ ಕೂಡ ಲೋಕಕ್ಕೆ ಮಳೆ ನೀರನ್ನು ಕೊಟ್ಟು ಉಪಕಾರ ಮಾಡುತ್ತೆ ಬೆಳಕನ್ನು ಕೊಡ್ತಾಯಿದೆ ಗಿಡ ಮರಗಳಲ್ಲಿ ರಸದ ಉತ್ಪತ್ತಿಗೆ ಗಿಡ ಬೆಳಿಲಿಕ್ಕೆ ಕಾರಣ ಆಗ್ತಾ ಇದೆ ವೃಕ್ಷಾದಿಗಳ ಬೆಳವಣಿಗೆಗೆ ಕಾರಣ ಆಗ್ತಾ ಇದೆ ಅಮೃತದಂತಹ ಅನ್ನ ಇತ್ಯಾದಿಗಳನ್ನು ಕೊಡ್ತಾಯಿದೆ ಸೂರ್ಯ ಇದ್ದರೆ ಆರೋಗ್ಯ ಆರೋಗ್ಯಂ ಭಾಸ್ಕರಾದಿಚ್ಚೇತ್ ಅಂತ ಆ ಸೂರ್ಯ ಇರಲಿಲ್ಲ ಅಂತಾದರೆ ಅನಾರೋಗ್ಯ ಅನ್ನೋದು ತಾಂಡವಾಡತ್ತೆ ಅದರಿಂದ ಆರೋಗ್ಯವನ್ನು ಕೊಡ್ತಾನೆ ಅದೇ ರೀತಿಯಾಗಿ ಬ್ರಹ್ಮ ಅಂದರೆ ವೇದ ಭೂ ಭುವ ಸ್ವಹ ಅಂತ ಭೂರಾದಿ ವ್ಯಾವೃತಿ ಪ್ರಣವಗಳ ಉಪದೇಶವನ್ನು ನನಗೆ ದೊರಕಿಸ್ಕೊಡ್ಲಿ ಅಂತ ದೇಯ ಸದಾ ಸವಿತ್ರಮಂಡಲ ಮಧ್ಯವರ್ತಿ ಅಂತ ಸೂರ್ಯಾಂತರ್ಗತನಾಗಿರ್ತಕ್ಕಂಥ ನಾರಾಯಣನ ಸಾಧಕ ಉಪಾಸನೆಯನ್ನು ಮಾಡಬೇಕು ಅಂತ ಗಾಯತ್ರಿ ಧ್ಯಾನ ಮಂತ್ರದಲ್ಲಿ ತಿಳಿಸ್ತಾರೆ ಗೃಣಿಹಿ ಸೂರ್ಯ ಆದಿತ್ಯ ಅನ್ನೋ ನಾಮಗಳ ಉಪಾಸನೆಯನ್ನು ವೇದ ಮಂತ್ರವು ಕೂಡ ಪ್ರಶಂಸನೆ ಮಾಡ್ತಾ ಇದೆ ಹೀಗೆ ಯಾರು ಅನುದಾನದ ಜಪಿಸುತ್ತಾರೋ ಅವರಿಗೆ ಈವ ಆರೋಗ್ಯ ಸಂಪದವ ಅಂತವರಿಗೆ ಸಾಧನೆಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ವಿಘ್ನ ಭಾರತ ಆರೋಗ್ಯವನ್ನು ಭಗವಂತ ಕೊಡ್ತಾನೆ ಶ್ರೀಮದ್ ಆಚಾರ್ಯರು ತಂತ್ರಸಾರ ಸಂಗ್ರಹದಲ್ಲಿ ಓಂ ಗೃಣಿಹಿ ಸೂರ್ಯ ಆದಿತ್ಯ ಅಂತ ಅಷ್ಟಾಕ್ಷರ ಮಂತ್ರವನ್ನು ಅಲ್ಲಿ ಹೇಳ್ತಾರೆ ಸರ್ವವ್ಯಾಧಿಹರಹ ಶ್ರೀಧೋ ವೃಷ್ಟಿದೋ ಎಂ ಮನುಸ್ಮೃತಃ ಸಕಲ ವ್ಯಾಧಿಗಳನ್ನು ರೋಗಗಳನ್ನು ಪರಿಹಾರ ಮಾಡ್ತಕ್ಕಂಥ ಅನ್ನಾದಿ ಸಂಪತ್ತನ್ನು ಕೊಡ್ತಕ್ಕಂತಹ ಮಳೆ ಬೆಳೆಗಳನ್ನು ಉಂಟು ಮಾಡುವಂತ ಮಂತ್ರ ಇದು ಅಂತ ತಂತ್ರಸಾರ ಸಂಗ್ರಹದಲ್ಲಿ ಶ್ರೀಮದ್ ಆಚಾರ್ಯರು ಆ ಮಂತ್ರದ ಬಗ್ಗೆ ಪ್ರಶಂಸನೆಯನ್ನು ಮಾಡ್ತಾರೆ ಆರೋಗ್ಯ ಭಾಸ್ಕರಾದಿಚೇತನ ಪ್ರಸಿದ್ಧವಾಗಿರ್ತಕ್ಕಂಥ ಮಂತ್ರಕ್ಕೂ ಕೂಡ ಇದೇ ಅರ್ಥ ಅದನ್ನೆಲ್ಲ ಸಂಗ್ರಹ ಮಾಡಿ ಅನುದಿನ ಜಿ ಜಪಿಸುವವರಿಗೆ ಆರೋಗ್ಯ ಸಂಪದ ಅಂತ ದಾಸರಲ್ಲಿ ತಿಳಿಸ್ತಾರೆ ಸೂರ್ಯ ಅಂತರ್ಗತನಾಗಿ ಪ್ರದ್ಯುಮ್ನ ಮತ್ತು ಶರೀರ ಅಂತರ್ಗತನಾಗಿ ಅನಿರುದ್ಧ ಇಬ್ರು ತಾವು ಸೂರ್ಯ ಮತ್ತು ಶರೀರಗಳಲ್ಲಿ ಸಾವಿರದ ಐದುನೂರ ಇಪ್ಪತ್ತಾರು ರೂಪಗಳಿಂದ ಇದ್ದಾರೆ ಈ ಎರಡೂ ನಾರಾಯಣನ ರೂಪಗಳು ಅವುಗಳಲ್ಲಿ ಪರಸ್ಪರ ಅಭೇದ ಚಿಂತನೆ ಇವನ್ನ ತಿಳಿಸಿದರೆ ಶರೀರಕ್ಕೆ ಒಳ್ಳೆಯ ಆರೋಗ್ಯ ಸಂಪದವನ್ನು ಸೂರ್ಯ ನೀಡ್ತಾನೆ ಅಂತ ಸೂರ್ಯ ಆತ್ಮ ಸೂರ್ಯನಿಗೆ ಸರ್ವೋವ್ಯಾಧಿಹರ ಅಂತಲೇ ಆದಿತ್ಯ ಅಂತ ಹೆಸರು ಬಂದಿರೋದು ಹೀಗೆ ಆರೋಗ್ಯದ ಇಚ್ಛೆ ಇದ್ದವರು ಗೃಣಿ ಸೂರ್ಯ ಮತ್ತು ಆರೋ ಆದಿತ್ಯ ಅನ್ನೋ ಮಂತ್ರಗಳನ್ನು ಪ್ರತಿನಿತ್ಯದಲ್ಲೂ ಜಪ ಮಾಡಿದ್ರೆ ಅವರಿಗೆ ಆರೋಗ್ಯ ಭಾಗ್ಯವ ನೀವ ಆನಂದಮಯ ಅಂತ ಐತರೆಯ ಉಪನಿಷತ್ ಭಾಷೆಯಲ್ಲಿ ಶ್ರೀಮದ್ ಆಚಾರ್ಯ ಬ್ರಹ್ಮಜೀವರ ಪರ್ಯಂತ ಸ್ಥಾವರ ಜಂಗಮ ಶರೀರ ಅಂತರ್ಗತನಾಗಿರ್ತಕ್ಕಂಥ ಅನಿರುದ್ಧ ಸೂರ್ಯ ಅಂತರ್ಗತನಾಗಿರ್ತಕ್ಕಂಥ ಪ್ರೋದ್ಯುಮ್ನ ಇವರೆಲ್ಲ ಒಬ್ಬನೇ ವಿಷ್ಣು ಅಂಥೇಳಿ ಹೀಗೆ ಶರೀರದಲ್ಲಿ ಆರೋಗ್ಯ ಸಂಪತ್ತು ಆ ಸೂರ್ಯನಿಂದ ಉಂಟಾಗತ್ತೆ ಅದರಿಂದನೇ ಆ ಧೇಯ ಸದಾ ಸವಿತ್ರಮಂಡಲ ಮಧ್ಯವರ್ತಿ ಅಂತ ಸೂರ್ಯ ನಾರಾಯಣನ ಉಪಾಸನೆ ಮಾಡಬೇಕು ಅದಕ್ಕೆ ದೃಷ್ಟಾಂತ ಕೊಡಬೇಕು ಅಂತಾದರೆ ವನವಾಸ ಕಾಲದಲ್ಲಿ ಪಾಂಡವರು ತಮ್ಮ ಜೊತೆಗೆ ಪ್ರೀತಿಯಿಂದ ಬಂದಿರತಕ್ಕಂಥ ಹತ್ತು ಯತಿಗಳಿಗೆ ಎಂಬತ್ತೆಂಟು ಸಾವಿರ ಮುನಿಗಳಿಗೆ ಅನ್ನದಾನ ಮಾಡಿ ಸತ್ಕಾರ ಮಾಡಲಿಕ್ಕೆ ಆ ದೌಮ್ಯ ಋಷಿಗಳ ಆದೇಶ ಇತ್ತು ಅದರಂತೆ ಸೂರ್ಯೋಪಾಸನೆಯನ್ನು ಮಾಡಿ ಧರ್ಮರಾಜ ಅಷ್ಟಾಕ್ಷರ ಈ ಸೂರ್ಯ ಮಂತ್ರವನ್ನು ಸೂರ್ಯ ಅಷ್ಟೋತ್ತರ ಶತನಾಮಾವಳಿಯನ್ನು ಸ್ತೋತ್ರ ಮಾಡಿ ಜಪಿಸ್ತಾನೆ ಆಗ ಸೂರ್ಯ ಸೂರ್ಯಾಂತರ್ಗತನಾಗಿರ್ತಕ್ಕಂಥ ನಾರಾಯಣ ಪ್ರತ್ಯಕ್ಷನಾಗಿ ಅಕ್ಷಯ ಪಾತ್ರೆಯನ್ನು ನೀಡಿದ ಅಂತ ಮಹಾಭಾರತ ಹೇಳ್ತಾರೆ ಈ ಪಾತ್ರೆಯ ವೈಶಿಷ್ಟ್ಯತೆ ಏನು ಅಂದರೆ ಅನ್ನ ಹಾಕಿದ್ರೆ ಅದರೊಳಗೆ ಅಕ್ಷಯ ಆಗ್ತಿತ್ತು ಅನ್ನ ಮಾತ್ರ ಅಲ್ಲದೆ ಮುತ್ತು ರತ್ನ ಸುವರ್ಣಾಭರಣ ಸಂಪತ್ತು ಏನು ಹಾಕಿದರೂ ಕೂಡ ಚಿಂತಾಮಣಿ ನೀವು ಚಿಂತೆನ ಅಂದರೆ ಕಲ್ಪಿತವಾದದ್ದನ್ನು ನೀವು ಅಪೇಕ್ಷೆ ಪಟ್ಟಿದ್ದನ್ನು ಅದು ಕೊಡ್ತಾಯಿತ್ತು ಅದರ ಬಲದಿಂದ ಎಲ್ಲ ಬ್ರಾಹ್ಮಣರಿಗೂ ಕೂಡ ಬಂಗಾರದ ಪಾತ್ರೆಗಳಲ್ಲಿ ಅನ್ನವನ್ನು ಉಣಿಸಿ ತಮ್ಮಂದಿರನ್ನು ಊಟ ಮಾಡಿಸಿ ಆಮೇಲೆ ತಾನು ಧರ್ಮರಾಜ ಕೊನೆಯಲ್ಲಿ ಊಟ ಮಾಡ್ತಾ ಆ ಧರ್ಮರಾಜನ ಊಟ ಭೋಜನ ಮುಗಿದ ನಂತರದಲ್ಲಿ ದ್ರೌಪದಿ ದೇವಿ ಊಟ ಮಾಡ್ತಿದ್ದು ಆ ದ್ರೌಪದಿ ದೇವಿ ಭೋಜನ ಆದಮೇಲೆ ಅನ್ನ ಬಡಿಸಿದರೆ ಅದರೊಳಗೆ ಅಕ್ಷಯ ಆಗ್ತಿರಲಿಲ್ಲ ಹೀಗೆ ಗೃಣಿ ಅಂದರೆ ಕೃಪಾಳು ಸೂರ್ಯ ಅಂದರೆ ಜ್ಞಾನಿಗಳಿಗೆ ಮಾತ್ರ ಉಪಾಸನೆಗೆ ಲಭ್ಯನಾಗುವಂಥ ಪರಮಾತ್ಮ ಆದ್ರಿ ಅಂದರೆ ಸೂರ್ಯ ಶಬ್ದ ವಾಚ್ಯ ಆದಿತ್ಯ ಅಂದರೆ ಎಲ್ಲ ಸುಖ ಸಂಪತ್ತಿಗೂ ಕೂಡ ಆದಿ ಕಾರಣನಾಗಿರ್ತಕ್ಕಂಥವನು ಪರಮಾತ್ಮ ಇಂತಹ ಕೃಪಾಳು ಆಗಿರ್ತಕ್ಕಂಥ ಸೂರ್ಯನಾರಾಯಣನೇ ಪುಟ್ಟ ಹನುಮಂತನಿಗೆ ಸಕಲ ಶಾಸ್ತ್ರ ಸಂಪತ್ತನ್ನು ಕೂಡ ಉಪದೇಶ ಮಾಡಿದ ಅಂತ ಮಧುನಾಮದಲ್ಲಿ ಶ್ರೀಪಾದರಾಜರು ತಿಳಿಸುವಂತೆ ತರಣಿಗಭಿಮುಖವಾಗಿ ಶಬ್ದಶಾಸ್ತ್ರ ಪಡಿಸಿ ಪುರವಣಿಸಿ ಹಿಂದೆ ಮುಂದಾಗಿ ನಡೆದ ಅಂತೆ ಆಗ ಅರ್ಭಕ ಹನುಮಂತ ಸೂರ್ಯಮಂಡಲಕ್ಕೆ ನೆಗೆದು ಸೂರ್ಯನಾರಾಯಣರ ಮುಂದೆ ಕೈ ಮುಗಿದು ನಿಂತು ವೇಗವಾಗಿ ಹಿಂದೆ ಹೆಜ್ಜೆ ಹಾಕ್ತಾ ಸೂರ್ಯ ರಥದ ವೇಗಕ್ಕೆ ಅನುಗುಣವಾಗಿ ಸಂಚಾರ ಮಾಡ್ತಾ ಸಕಲ ಶಾಸ್ತ್ರಗಳನ್ನು ಕೂಡ ಸೂರ್ಯಾಂತರ್ಗತ ನಾರಾಯಣನಿಂದ ಉಪದೇಶವನ್ನು ಪಡೆದರು ಅಂತ ಕೇಳಿತು ಈ ಗೃಡೀ ನಾಮಕನಾಗಿರ್ತಕ್ಕಂಥ ಸೂರ್ಯನಾರಾಯಣನೇ ಚಕ್ರಾಬ್ಜ ಮಂಡಲ ವಿಜಯದಾಸರು ತಿಳಿಸ್ಕೊಟ್ಟಂಗೆ ಆ ಚಕ್ರಾಬ್ಜ ಮಂಡಲದ ಕೇಂದ್ರಬಿಂದುವಾಗಿದ್ದು ಕಾಲ ಪ್ರವರ್ತಕನೂ ಹೌದು ಜ್ಞಾನದಾಯಕನೂ ಹೌದು ಆರೋಗ್ಯ ಮತ್ತು ಸಂಪತ್ತುಗಳಿಗೆ ಕಾರಣೀಭೂತನಾಗಿದ್ದಾನೆ ಅಂತ ಕಂಕಣಾಕಾರ ಸುಳ್ಳಾದಿಯಲ್ಲಿ ವಿಜಯದಾಸರನ್ನು ತಿಳಿಸ್ತಾರೆ ಹೀಗೆ ವೇದ ಮಂತ್ರಗಳಲ್ಲಿ ಅಷ್ಟಾಕ್ಷರ ಮಂತ್ರದಲ್ಲಿ ಚಕ್ರಾಬ್ಜ ಮಂಡಲದಲ್ಲಿ ಆ ಗೃಣಿ ನಾಮಕನ ಉಪಾಸನೆಯನ್ನು ಮಾಡಿದರೆ ಈವ ಆರೋಗ್ಯ ಸಂಪದವ ಚಕ್ರಾಬ್ಜ ಮಂಡಲದಲ್ಲಿ ಕಂಕಣಾಕಾರವನ್ನು ಬರೆದು ಅದರ ಮಧ್ಯೆ ಓಂಕಾರ ಎರಡು ಎರಡ ಬಳದಿ ರಚಿಸಿ ಶಂಕೆ ಇಲ್ಲದ ನಡುವೆ ಘುಣಿಯೆಂದು ಲಿಪಿಸಿ ಮೀನಾಂಕನಯ್ಯನ ಪೀಠ ಎಂದು ಈ ರೀತಿಯಾಗಿ ಚಿಂತನೆ ಮಾಡಿ ಘೃಣಿ ಪರಮಾತ್ಮ ಕರುಣಾಸಮುದ್ರನಾಗಿರ್ತಕ್ಕಂಥ ಸೂರ್ಯಾಂತರ್ಗತನಾಗಿರುವ ಪರಮಾತ್ಮ ಅಂತ ಉಪಾಸನೆ ಮಾಡಿದ್ರೆ ಅವರಿಗೆ ಆರೋಗ್ಯ ಭಾಗ್ಯವ ನೀವ ಆನಂದಮಯ ಪರಮಾತ್ಮ ಅಂತ ತಿಳಿಸ್ತಾರೆ ಶ್ರೀಕೃಷ್ಣಾರ್ಪಣ ವಸ್ತು